ಓಂ ಶ್ರೀ ಗುರುಬ್ಜೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶಂಕರಭಗವತ್ಪಾದರ ವಿವೇಕ ಚೂಡಾಮಣಿ ಬಹಳ ಅಮೂಲ್ಯವಾದಂತಹ ಸರಳವಾದಂತಹ ವೇದಾಂತವನ್ನು ಸರಳವಾಗಿ ವಿವರಿಸ್ತಕ್ಕಂತಹ ಗ್ರಂಥ ಮೊದಲಿಗೆ ಶಂಕರ ಭಗವತ್ಪಾದರ ಚರಣಾರ್ವಿಂದಗಳಲ್ಲಿ ಚರಣಾಗುತ್ತಾ ಇದರಲ್ಲಿ ಒಂದು ಶ್ಲೋಕವನ್ನು ನಾವು ನಿನ್ನೆ ದಿವಸ ನೋಡಿದ್ದೇವೆ ಮೊದಲನೆಯದು ಅದು ಮಂಗಲ ಶ್ಲೋಕ ಅಥವಾ ಸಮರ್ಪಣ ಶ್ಲೋಕ ಮಂಗಲಾಚರಣೆ ಸರ್ವೇದಾಂತ ಸಿದ್ಧಾಂತ ಗೋಚರಂ ತಮ ಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತಸ್ಮ್ಯಹಂ ಅಂದರೆ ಸರ್ವ ಸಿದ್ಧಾಂತ ಗೋಚರಂ ತಮ್ ಅಗೋಚರಂ ಸದ್ಗುರುಂ ಪರಮಾನಂದಂ ಗೋವಿಂದಂ ಪ್ರಣತ ಅಸ್ಮಿ ಅಹಂ ಅಂಥೇಳಿ ಅಲ್ಲಿ ನಾವು ಕಂಡಿದ್ದೇವೆ ಗೋವಿಂದರನ್ನು ಅಂದರೆ ಗೋವಿಂದ ಅಂದರೆ ಭಗವಂತನನ್ನು ಹಾಗೆ ಗುರುಗಳಾದಂಥ ಗೋವಿಂದ ಭಗವತ್ಪಾದರನ್ನು ಶಂಕರಾಚಾರ್ಯರು ಪ್ರಣಾಮ ಮಾಡಿ ಹೇಳಿದಂಥದ್ದು ಅನುಷ್ಠುಪ್ ಚಂದಸ್ಸಿನಲ್ಲಿ ಇರತಕ್ಕಂಥ ಶ್ಲೋಕ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ಎಂಟು ಅಕ್ಷರಗಳು ನಾಲ್ಕು ಪಾದಗಳ ಶ್ಲೋಕ ಪಂಚಮಂ ಲಘು ಸರ್ವತ್ರ ಸಪ್ತಮಂ ದ್ವಿಚತುರ್ಥಯೋ ಗುರುಷ್ಠಂಚ ಪಾದಂಥ ಚತುರ್ನಾಂ ಸ್ಯಾದ್ ಅನುಷ್ಠುಭಿ ಅಂತೇಳಿ ಈ ಛಂದಸ್ಸು ಮತ್ತು ವೃತ್ತ ನಾವು ಅದನ್ನು ನೋಡಿದೆವು ಲೌಕಿಕ ವೃತ್ತ ಅದು ವೈದಿಕ ಛಂದಸ್ಸಿನಿಂದ ಹುಟ್ಟಿರ್ತಕ್ಕಂಥದ್ದು ಅಂಥೇಳಿ ಈಗ ಈ ಛಂದಸ್ಸು ಬಗ್ಗೆ ಇನ್ನೊಂದು ಮುಖ್ಯವಾದಂತಹ ವಿಚಾರ ಇದೆ ಅದರಲ್ಲಿ ಈಗ ವೈದಿಕ ಛಂದಸ್ಸಿನಿಂದ ಲೌಕಿಕ ವೃತ್ತಗಳು ಹುಟ್ಟಿವೆ ಅಂತ ಹೇಳಿದರೆ ಅದು ಹೇಗೆ ಅಂತೇಳಿ ನೋಡೋದಿದ್ರೆ ಅದರಲ್ಲಿ ಒಂದೊಂದು ಅಕ್ಷರ ಏಕ ಎರಡು ಅಕ್ಷರದ್ದು ಮೂರು ಅಕ್ಷರದ್ದು ಛಂದಸ್ಸುಗಳು ಅಂತಲೇ ಹೇಳ್ತದೆ अद उक्ता तथाध्या प्रतिष्ठान्यापूर्वि गायत्रीष्णिगनुष्टु बृहती पंक्तिरव तृष्टुप्च जगती चागती मीसापूर्वास्याद अष्ट्यष्टिथ स्मृते धृति धृति कृति प्रकृतिरातिस्कृति ಕೃತಿರುತ್ ಕೃತಿ ಅಂಥೇಳಿ ಇದನ್ನು ಹೇಳ್ತಾರೆ ಅಂದರೆ ಛಂದಸ್ಸುಗಳು ಯಾವ್ಯಾವುದು ಅಂದರೆ ವೇದದಲ್ಲಿ ಬರ್ತಕ್ಕಂಥವು ಅದರಿಂದ ವೃತ್ತ ಲೌಕಿಕವಾದಂಥದ್ದು ಲೌಕಿಕ ಸಂಸ್ಕೃತದಲ್ಲಿ ಅಂದರೆ ಉಕ್ತ ಅಂಥೇಳಿ ಒಂದಕ್ಷರ ಏಕಾಕ್ಷರ ವೃತ್ತಿಯುಳ್ಳ ಛಂದಸ್ಸು ಅತ್ಯುಕ್ತ ಎರಡಕ್ಷರದ್ದು ಮಧ್ಯ ಮೂರಕ್ಷರದ್ದು ಪ್ರತಿಷ್ಠಾ ನಾಲ್ಕು ಅಕ್ಷರದ್ದು ಸುಪೂರ್ವಿಕ ಐದಕ್ಷರದ್ದು ಅಂದರೆ ಸುಪೂರ್ವಿಕ ಅಂದರೆ ಅರ್ಥ ಸುಪ್ರತಿಷ್ಠ ಅಂತೇಳಿ ಪ್ರತಿಷ್ಠಾ ಅನ್ಯ ಸುಪೂರ್ವಿಕ ಅಂದರೆ ಸು ಎನ್ನುವುದು ಪೂರ್ವದಲ್ಲಿದೆ ಅಂದರೆ ಸುಪ್ರತಿಷ್ಠಾ ಪ್ರತಿಷ್ಠಾ ಅಂತ ಹೇಳಿದರೆ ಉಕ್ತ ಏಕಾಕ್ಷರಿ ಅತ್ಯುಕ್ತ ಎರಡಕ್ಷರದ್ದು ಮಧ್ಯ ಮೂರಕ್ಷರದ್ದು ನಾಲ್ಕು ಪ್ರತಿಷ್ಠಾ ಛಂದಸ್ಸು ಐದಕ್ಷರದ್ದು ಸುಪ್ರತಿಷ್ಠ ಆರಕ್ಷರದ ಒಂದೊಂದು ಪಾದ ಇದ್ದರೆ ಅದು ಗಾಯತ್ರಿ ಹಾಗಾಗಿ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಲೌಕಿಕದಲ್ಲಿ ಇಪ್ಪತ್ನಾಲ್ಕು ಅಕ್ಷರದ ಗಾಯತ್ರಿ ನಾಲ್ಕು ಪಾದಗಳ ಆದರೆ ವೇದದಲ್ಲಿ ಎಂಟು ಅಕ್ಷರದ ಮೂರು ಮೂರು ಪಾದವು ಆಗ್ತದೆ ಒಟ್ಟು ಇಪ್ಪತ್ತ್ನಾಲ್ಕು ಅಕ್ಷರ ಆದರೆ ಆಯಿತು ವೇದದಲ್ಲಿ ವ್ಯತ್ಯಾಸ ಇದೆ ವೈದಿಕ ಛಂದಸ್ಸನ್ನು ಎಂಟು ಮೂರು ಇಪ್ಪತ್ನಾಲ್ಕು ಅಕ್ಷರ ಗಾಯತ್ರಿ ಲೌಕಿಕದಲ್ಲಿ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಆಗ್ತದೆ ನಾಲ್ಕು ಪಾದಗಳು ವೇದದಲ್ಲೇ ಅಕ್ಷರ ಸಂಖ್ಯೆ ಪ್ರಧಾನ ಹೆಚ್ಚು ಅಲ್ಲಿ ಮಾತ್ರ ಗಣಗಳು ಆಗಲಿ ಅಥವಾ ಪಾದಗಳಾಗಲಿ ಹ್ಞೂ ಹೆಚ್ಚು ಅದಕ್ಕೆ ಒತ್ತು ಕೊಟ್ಟಿಲ್ಲ ಯಾಕಂದರೆ ಅದು ದರ್ಶನ ಭಾಷೆ ಋಷಿಗಳ ದರ್ಶನ ಅದು ಹ್ಞೂ ಅಥವಾ ಸಮಾಧಿ ಭಾಷೆ ಅಂತ ಹೇಳ್ಬೋದು ಅಂದರೆ ಅವ್ರ ಸಮಾಧಿ ಸ್ಥಿತಿಯಲ್ಲಿ ಅವರಿಗೆ ಅದು ಉಂಟಾಗಿರ್ತಕ್ಕಂಥದ್ದು ವೇದ ಮಂತ್ರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ಆ ರೀತಿ ಬಂದಿದೆ ಅದು ಅದು ಬುದ್ಧಿಗೆ ಕೆಲಸ ಕೊಟ್ಟರು ಇಂಥ ಛಂದಸ್ಸೆ ಆಗಬೇಕು ಅಂತೇಳಿ ಹೇಳಿ ರಚನೆ ಮಾಡಿದ್ದಲ್ಲ ಯಥಾರ್ಥವಾಗಿ ಇದ್ದಂಥ ವೇದಗಳು ಸ್ಫುರಣೆ ಆಗಿರತಕ್ಕಂಥದ್ದು ಸಮಾಧಿ ಸ್ಥಿತಿಯಲ್ಲಿ ಹೀಗೆ ಮುಂದೆ ಮುಂದೆ ಹೋಗ್ತದೆ ಗಾಯತ್ರಿ ಆರು ಅಕ್ಷರದ ಪಾದ ಆಯಿತು ಆಮೇಲೆ ಉಷ್ಣಿಗ್ ಏಳಕ್ಷರದ ಪಾದ ಅನುಷ್ಠುಪ್ ಎಂಟಕ್ಷರದ ಪಾದ ಬೃಹತಿ ಒಂಬತ್ತಕ್ಷರದ ಪಾದ ಪಂಕ್ತಿ ಹತ್ತಕ್ಷರದ ಪಾದ ಈಗ ನಾವು ಇದೇ ಛಂದಸ್ಸುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಲೌಕಿಕ ವೃತ್ತಿಗಳನ್ನು ಲೌಕಿಕ ವೃತ್ತಗಳನ್ನು ಹೇಳಬೇಕಾಗ್ತದೆ ಅದರ ಆಧಾರ ಅದು ಅಂತೇಳಿ ಹತ್ತಕ್ಷರದ ಪಂಕ್ತಿ ಆಯಿತು ಛಂದಸ್ಸು ಹನ್ನೊಂದು ಅಕ್ಷರ ತ್ರಿಷ್ಟುಪ್ ಹಾಗಾಗಿ ಈ ಇಂದ್ರವಜ್ರ ಉಪೇಂದ್ರವಜ್ರಾದಿ ಹನ್ನೊಂದಕ್ಷರದ ವೃತ್ತಗಳಿಗೆ ಲೌಕಿಕ ವೃತ್ತಗಳಿಗೆ ಈ ತ್ರಿಷ್ಟುಪ್ಂದಸ್ಸು ಆಧಾರ ಆಗ ತ್ರಿಷ್ಟುಪ್ ಛಂದೋ ಜಾತಂ ಏಕಾದಶ ಅಕ್ಷರ ವೃತ್ತಿ ವೃತ್ತಿ ಉಪೇತ ಇಂದ್ರವಜ್ರ ವೃತ್ತ ಉಪೇಂದ್ರವಜ್ರ ವೃತ್ತಮ ಅಂತೇಳಿ ಹೇಳ್ಬೋದು ತಿಷ್ಟುಪ್ಛಂದಸ್ಸು ಹನ್ನೊಂದಕ್ಷರದ್ದು ಹನ್ನೆರಡಕ್ಷರ ಜಗತಿ ಹಾಗೆ ಅತಿ ಜಗತಿ ಹದಿಮೂರು ಅಕ್ಷರ ಷಕ್ವರಿ ಹದಿನಾಲ್ಕು ಅತಿಷಕ್ವರಿ ಹದಿನೈದು ಅಕ್ಷರ ಅದ ಛಂದಸ್ಸು ಸ್ಯಾತ್ ಆಮೇಲೆ ಅಷ್ಟಿ ಅನುಷ್ಠಿ ಎಂಟು ಬೃಹತಿ ಒಂಬತ್ತು ಪಂತಿ ಹತ್ತು ತ್ರಿಷ್ಟುಪ್ ಹನ್ನೊಂದು ಜಗತಿ ಹನ್ನೆರಡು ಅತಿ ಜಗತಿ ಹದಿಮೂರು ಶಕ್ವರಿ ಹದಿನಾಲ್ಕು ಅತಿಷಕ್ವರಿ ಹದಿನೈದು ಅಷ್ಟಿ ಹದಿನಾರು ಅತಿ ಅಷ್ಟಿ ಧೃತಿ ಹದಿನೆಂಟಕ್ಷರದ್ದು ಛಂದಸ್ಸು ಅತಿ ಧೃತಿ ಹತ್ತೊಂಬತ್ತಕ್ಷರ ಈಗ ನಾವು ಅತಿ ಧೃತಿ ಛಂದಸ್ಸಿನಿಂದ ಜನ್ಯವಾದದ್ದು ಯಾವುದು ಶಾರ್ದೂಲ ವಿಕ್ರೀಡಿತ ಹತ್ತೊಂಬತ್ತು ಅಕ್ಷರದ ವೃತ್ತ ಶಾರ್ದೂಲ ವಿಕ್ರೀಡಿತ ಮುಂದೆ ನಾವು ನಿನ್ನೆ ದಿವಸ ನೋಡಿದ್ದೇವೆ ಯಾವುದು ಜಂತು ನಾಮನರ ಜನ್ಮದುರ್ಲಭಮತಃ ಪುಂಸ್ತುಂ ತಥೋ ವಿಪ್ರತ ಎನ್ನತಕ್ಕಂಥ ಎರಡನೇ ಶ್ಲೋಕ ವಿವೇಕ ಚೂಡಾವಣಿ ಇದು ಶಾರ್ದೂಲ ವಿಕ್ರೀತ ವೃತ್ತದಲ್ಲಿದೆ ಅಂದರೆ ಇದು ಅತಿಧೃತಿ ಧೃತಿ ಅತಿದೃತಿ ಹೀಗೆ ಬರುತ್ತೆ ಕೃತಿ ಪ್ರಕೃತಿ ಆಕೃತಿ ವಿಕೃತಿ ಸಂಸ್ಕೃತಿ ಆಮೇಲೆ ಅತಿಕೃತಿ ಉತ್ಕೃತಿ ಹೀಗೆ ಛಂದಸ್ಸುಗಳು ವೈದಿಕ ಛಂದಸ್ಸುಗಳು ಅದರಲ್ಲಿ ಅಕ್ಷರ ಸಂಖ್ಯೆಗೆ ಒಂದೊಂದೇ ಅಕ್ಷರಕ್ಕೆ ಒಂದೊಂದು ಮುಂದೆ ಮುಂದೆ ಹೋಗ್ತದೆ ಛಂದಸ್ಸುಗಳು ಅವುಗಳಿಂದ ಹುಟ್ಟಿದಂಥದ್ದು ಅಷ್ಟು ಆದರೆ ಬೇರೆ ಬೇರೆ ನಿಯಮಗಳು ಬೇರೆ ಬೇರೆ ಮಾತ್ರಾಗಣಗಳು ಉಳದ್ದು ಲೌಕಿಕ ವೃತ್ತಗಳು ಹಾಗಾಗಿ ಒಂದು ಛಂದಸ್ಸು ಯಾವುದೇ ಉದಾಹರಣೆಗೆ ಅನುಷ್ಠುಪ್ ಅಥವಾ ಯಾವುದು ಅತಿಧೃತಿ ಛಂದಸ್ಸು ಅಂತೇಳಿ ಇದ್ದರೆ ಅದರಿಂದ ಅನೇಕ ವೃತ್ತಗಳು ಹುಟ್ಟಿವೆ ಯಾಕೆಂದರೆ ಅಲ್ಲಿ ಅಕ್ಷರ ಸಂಖ್ಯೆ ಮಾತ್ರ ಪ್ರಧಾನ ವೇದದಲ್ಲಿ ಹತ್ತೊಂಬತ್ತು ಅಕ್ಷರ ಆದರೆ ಇಲ್ಲಿ ಲೌಕಿಕದಲ್ಲಿ ಆ ಹತ್ತೊಂಬತ್ತು ಅಕ್ಷರವನ್ನು ಅದರಲ್ಲಿ ಬೇರೆ ಬೇರೆ ಮಾತ್ರ ಕಾಲಗಳು ಬೇರೆ ಬೇರೆ ಗಣಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಅದನ್ನು ಬೇರೆ ಬೇರೆ ವೃತ್ತಗಳು ಅಂಥೇಳಿ ಮಾಡಿದ್ದಾರೆ ಅನೇಕ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಅಂತೆ ಹೀಗೆ ಸಂಕಲ್ಪ ವಿಕಲ್ಪಗಳು ಈಗ ನಾವು ಶಾರ್ದೂಲ ವಿಕ್ರೀಡಿತ ವೃತ್ತವನ್ನು ನೋಡಿದೆವೆ. ಸೂರ್ಯಾಶ್ವೈರ್ ಮಸಜಸ್ತಾ ಸಗುರವ ಶಾರ್ದೂಲ ವಿಕ್ರೀಡಿತ ಅಥವಾ ಸೂರ್ಯಾಶ್ವೈರ್ ಯದಿ ಮಜೌ ಸತತಗಾಹ ಶಾರ್ದೂಲ ವಿಕ್ರೀಡಿತ ಅಂಥೇಳಿ ಮಗಣ ಸಗಣ ಜಗಣ ಸಗಣ ತಗಣ ಇನ್ನೊಂಥ ಗಣ ಆಮೇಲೆ ಒಂದು ಗುರು ಹೀಗೆ ಒಟ್ಟು ಮ ಸ ಝ ಆರು ಗಣಗಳಾಯಿತು ಆರು ಮೂರಲೆ ಹದಿನೆಂಟು ಅಕ್ಷರ ಒಂದು ಗಣಕ್ಕೆ ಮೂರು ಅಕ್ಷರ ಹದಿನೆಂಟು ಅಕ್ಷರ ಒಂದು ಮೇಲೆ ಕೊನೆಯದೊಂದು ಗುರು ಹೀಗೆ ಹತ್ತೊಂಬತ್ತು ಅಕ್ಷರಗಳುಳ್ಳಂಥ ಒಂದು ಪಾದ ಇಂತಹ ನಾಲ್ಕು ಪಾದಗಳು ಉಳ್ಳದ್ದು ಶಾರ್ದೂಲ ವೃತ್ತ ಇದು ಜಂತೂನಾಂ ನರಜನ್ಮದುರ್ಲಭ ಮತಃ ಪುಂಸ್ತು ತಥೋ ವಿಪ್ರತ ತಸ್ಮ್ ವೈದಿಕ ಧರ್ಮಾರ್ಗಪರತರ ಆತ್ಮ ವಿವೇಚನಂ ಸ್ವನುಭವೋ ಬ್ರಹ್ಮತ್ಮನ ಸಂಸ್ಥಿತಿ ಮುಕ್ತಿರ್ನೋ ಶತೋಜನ್ಮುತೈ ಪುಣ್ಯೈರ್ ವಿಭ್ಯತೆ ಇದು ಆಧ್ಯಾತ್ಮಿಕ ಜೀವನ ಮಹಾತ್ಮ್ಯಂ ಆಧ್ಯಾತ್ಮಿಕ ಜೀವನದ ಮಹಾತ್ಮ್ಯನ ಹೇಳ್ತಾ ಇದೆ ಈ ಶ್ಲೋಕ ಜಂತೂ ಇದರಿಂದ ನಾವು ಪದ ವಿಂಗಡಿಸುವುದಿದ್ರೆ ಜಂತೂನಾ ನರಜನ್ಮದುರ್ಲಭಂ ಅತ ಪುಂಸ್ತ್ವ ತಿ ತಸ್ಮ್ ವೈದಿಕ ಧರ್ಮಾರ್ಗಪರ ವಿವತ್ವ ಅಸ್ಮತ್ ಪರಂ ಆತ್ಮ ಅನಾತ್ಮವಿವೇಚನೆ ಸು ಅನುಭವ ಅಥವಾ ಸ್ವ ಸ್ವಾನುಭವ ಇಲ್ಲಿ ಸು ಅನುಭವ ಸ್ವಾನುಭವ ಆಗಬೇಕಿದ್ರೆ ಸ್ವ ಅನುಭವ ಸ್ವಾನುಭವ ದೀರ್ಘ ಆಗ್ತದೆ ಇಲ್ಲಿ ಸು ಅನುಭವ ಆಗಲಿ ಸ್ವ ಅನುಭವ ಅಂತೇಳಿ ಆಗಿದೆ ಎಣ್ಸಂಧಿ ಆಗಿದೆ ಇಲ್ಲಿ ಸು ಕುಡಿಸು ಅನುಭವ ಸ್ವನುಭವ ವಕಾರ ಆದೇಶ ಆಗಿದೆ ಹಯವರಟ್ ಎನ್ ಅಲ್ಲಿ ಎಣ್ ಅಂತೇಳಿದರೆ ಯ್ ಇಕೋ ಎಣಚಿಂತೆ ಸೂತ್ರ ಬರ್ತದೆ ಎಣ್ಸಂದಿಗೆ ಪಾಣಿನಿ ಸೂತ್ರ ಇಕ್ ವರ್ಣಗಳಿಗೆ ಎನ್ ಆದೇಶ ಆದರೆ ಅದು ಎಣ್ಸಂದಿ ಅಂತೇಳಿ ಇಕ್ ವರ್ಣಗಳಂದರೆ ಯಾವುದು ಪ ಮಹೇಶ್ವರ ಸೂತ್ರದಲ್ಲಿ ಆ ಇ ಉಣ್ ಋ ಋಕ್ ಅಂದರೆ ಈ ಊ ಈ ನಾಲ್ಕು ಅಕ್ಷರಗಳು ಕೊನೆಯದು ಇತ್ತು ವರ್ಣಗಳು ಅಂತ ಹೇಳ್ತೇವೆ ಮಹೇಶ್ವರ ಸೂತ್ರದಲ್ಲಿ ಆ ಇ ಉಣ್ ಣ್ ಎನ್ನುವಂಥದ್ದು ಇತ್ತು ವರ್ಣ ಅದು ಸಂಜ್ಞೆಗೆ ಮಾತ್ರ ಉಪಯೋಗಿಸು ಆ ಅಕ್ಷರ ಒಂದು ಲೆಕ್ಕ ಹಿಡಿಯೋದಿಲ್ಲ ಋಕ್ ಅಲ್ಲಿ ಕ ಅನ್ನು ಬಿಡುವಂಥದ್ದು ಸಂಜ್ಞೆಗೆ ಮಾತ್ರ ಗುರುತಿಗೆ ಈಗ ಆ ಇವು ಋ ಈಗ ಇತ್ತು ವರ್ಣಗಳಂದರೆ ಯಾವುದು ಇತ್ತು ಅಂದರೆ ಇತ್ತು ಅಲ್ಲ ಇಲ್ಲಿಗ ಇಕೋ ಎಣಚಿ ಇಕ್ ಇಕ್ ಅಂದರೆ ಯಾವುದು ಈ ಊ ನಾಲ್ಕು ಅಕ್ಷರಗಳು ಈ ಊ ಅಕ್ಷರಗಳು ಪೂರ್ವ ಪದದ ಕೊನೆಗಿದ್ರೆ ಸಂಧಿಯಲ್ಲಿ ಅದಕ್ಕೆ ಮುಂದೆ ಸ್ವರಾಕ್ಷರ ಬಂದಾಗ ಸಂಧಿ ಆದಮೇಲೆ ಎಣ್ ಆದೇಶ ಆಗ್ತದೆ ಹಯವರಟ್ ಲಣ್ ರಟ್ ಲಣ್ ಎಣ್ಣಂದರೆ ಯ ಆದೇಶ ಆಗುವಂಥದ್ದು ಇಲ್ಲಿಗ ವ ಆದೇಶ ಆಗಿದೆ ಸುಅನುಭವ ಸ್ವನುಭವ ಅಂತೇಳಿ ಆಗ್ತದೆ ಹಾಗೆ ಎಣ್ಸಂಧಿ ಇದು ಮುಂದೆ ಬ್ರಹ್ಮಾತ್ಮನ ಬ್ರಹ್ಮ ಆತ್ಮ ಬ್ರಹ್ಮಾತ್ಮ ಬ್ರಹ್ಮ ಸವರ್ ಸವರ್ಣದೀರ್ಘಸಂಧಿ ಒಂದೇ ವರ್ಣ ಬದ್ನ ಬ್ರಹ್ಮ ಅಕಾರ ಅಂತ ಆತ್ಮ ಆ ಇದೆ ಆ ಆ ಒಂದೇ ರೀತಿಯ ವರ್ಣ ಅದು ಸ್ವರಗಳಲ್ಲಿ ಸವರ್ಣೀಯ ಒಂದೇ ವರ್ಣದ್ದು ಹಾಗೆ ಅದು ಬ್ರಹ್ಮಾತ್ಮದ ಸುವರ್ಣದೀರ್ಘಸಂಧಿ ಆಯಿತು ಬ್ರಹ್ಮಾತ್ಮನ ಸಂಸ್ಥಿತಿ ಸಮ್ಯಕ್ ಸ್ಥಿತಿ ಸಂಸ್ಥಿತಿ ಚೆನ್ನಾಗಿರುವ ಸ್ಥಿತಿ ಅಂತೇಳಿ ಸರಿಯಾಗಿ ನೆಲೆಸಿರುವಿಕೆ ಅಂಥೇಳಿ ಮುಕ್ತಿ ನ ಶತಕೋಟಿ ಜನ್ಮ ಸುಕೃತೈ ಸುಕೃತಿ ಅಂದರೆ ಪುಣ್ಯ ಪುಣ್ಯೈ ಅಂದರೆ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದು ಅಂತೇಳಿ ಅರ್ಥ ಪುಣ್ಯೈ ವಿನಾ ಲಭ್ಯತೆ ಅಂಥೇಳಿ ಇದರ ಶಬ್ದ ವಿಂಗಡಣೆಯನ್ನು ಮಾಡಿದ್ದೀವಿ ಪದವಿಭಾಗ ಪದಚ್ಛೇದ ಅಂತ ಹೇಳ್ತಾರೆ ಇಲ್ಲಿ ನಾವು ಅಂದರೆ ಪ್ರಾಣಿಗಳಲ್ಲಿ ಮನುಷ್ಯನಾಗಿ ಹುಟ್ಟುವುದು ದುರ್ಲಭ ಅದಕ್ಕಿಂತ ಪುರುಷತ್ವ ಇರುವ ಜನ್ಮ ಮತ್ತು ದುರ್ಲಭ ಅದಕ್ಕಿಂತಲೂ ಸಾತ್ವಿಕ ಸ್ವಭಾವ ವಿಪ್ರತ ಅಥವಾ ವೇದಾಧ್ಯಯನ ಸಂಪನ್ನತೆ ಇರತಕ್ಕಂತಹ ಹುಟ್ಟು ಮತ್ತು ವಿರಳ ವಿಪ್ರ ಎನ್ನುವುದಕ್ಕೆ ಸುಮಾರಿದೆ ವಿವರಣೆ ಒಂದು ಸಾತ್ವಿಕ ಸ್ವಭಾವ ಅಂಥೇಳಿ ಇನ್ನೊಂದು ವೇದಾಧ್ಯಯನದೋ ವಿಪ್ರಹ ಜನ್ಮನ ಜಾಯತೆ ಜಂತು ಕರ್ಮಣಾ ಜಾಯತೆ ದ್ವಿಜ ವೇದಾಧ್ಯಯನದೋ ವಿಪ್ರಹ ಬ್ರಹ್ಮಜ್ಞಾನೇನು ಬ್ರಾಹ್ಮಣ ಅಂತೇಳಿ ಹಾಗೂ ಬರ್ತದೆ ಇರಲಿ ವಿಪ್ರತ್ವಕ್ಕಿಂತಲೂ ವೈದಿಕ ಮಾರ್ಗದಲ್ಲಿ ನಿಷ್ಠೆ ಉಳ್ಳವನಾಗಿರುವಂಥದ್ದು ಇನ್ನೂ ಅಪರೂಪ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ವಿದ್ವತ್ತು ಅಂದರೆ ಅದರ ಅರ್ಥ ತಿಳಿವಿಕೆ ಶಾಸ್ತ್ರಗಳಲ್ಲಿ ಎಡಗಿರುವ ಆಳವಾದ ಯಥಾರ್ಥ ಜ್ಞಾನವನ್ನು ಪಡೆದಿರುವಂಥದ್ದು ಅದು ಇನ್ನೂ ಕಷ್ಟ ಆತ್ಮ ಅನಾತ್ಮಗಳ ವಿವೇಕ ಜ್ಞಾನ ಅದು ಇನ್ನೂ ಹೆಚ್ಚಿನದ ಅದಕ್ಕಿಂತ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ಜ್ಞಾನ ಯಾವುದು ಅಜ್ಞಾನ ಯಾವುದು ವಿದ್ಯೆ ಯಾವುದು ಅವಿದ್ಯೆ ಈ ವಿವೇಕ ವಿವೇಚನೆ ಇದು ಇನ್ನೂ ಹೆಚ್ಚಿನದ್ದು ಯಾವುದು ನಿತ್ಯ ಯಾವುದು ಅನಿತ್ಯ ಅಂಥೇಳಿ ಹಾಗೇ ಅಧ್ಯಾತ್ಮ ವಿದ್ಯೆಯಲ್ಲಿ ಗಾಢವಾದ ಅನುಭವ ಇರತಕ್ಕಂಥ ಉಂಟಾಗುವಂಥದ್ದು ಅದು ಇನ್ನಷ್ಟು ಹೆಚ್ಚಿನದ್ದು ತನ್ನಲ್ಲಿರುವ ಆತ್ಮವೇ ಎಲ್ಲರಲ್ಲಿ ಇರುವ ಇರುವಂಥದ್ದು ಎನ್ನುವಂತಹ ಬ್ರಹ್ಮಾತ್ಮ ಭಾವನೆ ಯಾವುದಿದೆ ಇದು ಮತ್ತು ಹೆಚ್ಚಿನದ್ದು ಅದರಲ್ಲೇ ನೆಲೆ ಅದರ ಅನುಭವ ಆಗ್ತದೆ ಅದರಲ್ಲೇ ಸದಾ ನೆಲೆ ಇನ್ನೂ ಹೆಚ್ಚಿನದ್ದು ಇವು ಕ್ರಮವಾಗಿ ಒಂದಕ್ಕಿಂತ ಇನ್ನೊಂದು ಶ್ರೇಷ್ಠವಾದದ್ದು ಈ ಫಲವು ನೂರು ಕೋಟಿ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯಗಿ ಪುಣ್ಯಗಳಿಂದಲೂ ಯಾವುದು ಈ ಜ್ಞಾನ ಪುಣ್ಯಗಳಿಂದ ಅಲ್ಲದೆ ಬೇರೆ ಯಾವುದರಿಂದಲೂ ಲಭಿಸುವುದಿಲ್ಲ ಅಂತೇಳಿ ಒಂದರ್ಥ ಮಾಡಬೋದು ಇನ್ನೊಂದು ನಹ ಅಂದರೆ ಅಸ್ಮಭ್ಯಂ ನಮಗೆ ಮುಕ್ತಿ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈ ವಿನಾ ಲಭ್ಯತೆ ನೂರಾರು ಕೋಟಿ ಜನ್ಮಗಳ ಪುಣ್ಯಗಳ ಹೊರತಾಗಿಯೂ ಯಾವುದು ಮುಕ್ತಿ ಯಾವಾಗ ನಾವು ಬ್ರಹ್ಮಾತ್ಮ ಸ್ಥಿತಿ ಉಂಟಾದಾಗ ಬ್ರಹ್ಮಾತ್ಮದ ಅನುಭವ ಉಂಟಾದರೆ ಆ ಜ್ಞಾನ ಉಂಟಾದರೆ ಅದರಲ್ಲಿ ನಾವು ನೆಲೆ ನಿಂತರೆ ಯಾವ ಪುಣ್ಯವೂ ಬೇಕಾಗಿಲ್ಲ ಪುಣ್ಯ ಹೀ ವಿನ ಲಭ್ಯತೆ ಹಾಗಾಗಿ ಪುಣ್ಯ ಪಾಪಗಳಿಗೆ ಬರುವಂಥದ್ದು ಕರ್ಮ ಕರ್ಮ ಮಾಡಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇಲ್ಲ ಆ ಜ್ಞಾನದಿಂದಲೇ ಮೋಕ್ಷ ಎನ್ನುವಂಥ ಒಂದು ಸೂಚನೆ ಇದೆ ಅಲ್ಲಿ ನಾವು ಇಲ್ಲಿ ಶಬ್ದಶಃ ನೋಡುತ್ತ ನೋಡ್ತಾ ಹೋದರೆ ಜಂತೂ ನಾಮ ಅಂತ ಹೇಳ್ತಾರೆ ಜಾಯತೆ ಉದ್ಭವತೆ ದೇಹಾತ್ಮ ಭಾವರೂಪಿ ಅವಿದ್ಯಾದೋಷಾತ್ ಇತಿ ಜಂತು ಜಂತು ಅಂದ್ರೇನು ಜನಿಸುತ್ತದೆ ಉದ್ಭವಿಸುತ್ತದೆ ದೇಹವೇ ತಾನೆಂಬ ಅವಿದ್ಯಾದೋಷದಿಂದ ಹುಟ್ಟುವಂಥದ್ದು ಎಂಬುದರಿಂದ ಜಂತು ಅಂತ ಹೇಳಲ್ಪಡ್ತದೆ ಹುಟ್ಟಲಿಕ್ಕೆ ಕಾರಣ ಏನು ಅವಿದ್ಯೆ ಅಜ್ಞಾನ ತಾನೇ ದೇಹ ದೇಹವೇ ತಾನು ಅಂತ ಹೇಳುವಂಥ ಜ್ಞಾನ ಒಳಗಿರುವ ಆತ್ಮತಾನು ಎನ್ನುವಂಥ ಜ್ಞಾನ ವಿದ್ಯೆ ಈ ದೇಹವೇ ನಾನು ಎನ್ನು ಎನ್ನುವಂಥದ್ದು ಆ ವಿದ್ಯೆ ಆ ದೋಷದಿಂದಾಗಿ ಆತ್ಮಜ್ಞಾನ ಆಗದೇ ಇರುವುದರಿಂದಾಗಿ ಮೋಕ್ಷ ದೊರಕದೇ ಇರುವುದರಿಂದಾಗಿ ಜನನ ಉಂಟಾಗ್ತದೆ ಶಾರೀರಿಕವಾಗಿ ಅಂತೇಳಿ ಇಲ್ಲಿ ಹೇಳ್ತಾರೆ ಜಾಯತೆ ಉದ್ಭವತೆ ದೇಹಾತ್ಮ ಭಾವರೂಪಿ ಅವಿದ್ಯಾ ದೋಷಾತ್ ಇತಿ ಜಂತು ಅಂತಹ ಜಂತು ಜನನಶೀಲ ದೇಹಾಭಿಮಾನಿ ಪ್ರಾಣಿ ಜೀವ ಸಾಮಾನ್ಯತೆಯ ಕ್ರಿಮಿಕೀಟಾದಿ ನೀಚಯೋನಿ ಜಂತು ಅಂದರೆ ಯಾವುದು ಜನನಶೀಲತೆಯುಳ್ಳ ಜನನ ಹುಟ್ಟುವ ಗುಣವುಳ್ಳದ್ದು ದೇಹಾಭಿಮಾನಿಯಾದ ದೇಹವೇತಾನೆಂಬ ಅಭಿಮಾನವುಳ್ಳದ್ದು ಪ್ರಾಣವಂತ ಜೀವಿ ಪ್ರಾಣ ಇರುವಂಥದ್ದು ಪ್ರಾಣವಾಂ ಪ್ರಾಣ ಇರುವಂಥದ್ದು ಶ್ರೀಮಾಂ ಅಂದರೆ ಶ್ರೀಮಂತ ಸಂಪತ್ತಿರುವಂಥವಾ ಅಂತೇಳಿ ಹಾಗೆ ಧನವಾಂ ಧನಿಕ ಸಾಮಾನ್ಯವಾಗಿ ಕ್ರಿಮಿಕೀಟಾದಿ ನೀಚ ಜನ್ಮ ಅಂತೇಳಿ ಜಂತು ಅಂತ ಹೇಳಿದರೆ ಅಂತಹ ಜಂತುಗಳಿಗೆ ಅಂತೇಳಿ ಅರ್ಥ ಜಂತೂ ನಾಮ ಅಂತೇಳಿ ಷಷ್ಠಿ ವ್ಯಕ್ತಿ ಬಹುವಚನ ಜಂತುಗಳಿಗೆ ನರಜನ್ಮ ದುರ್ಲಭ ನರಜನ್ಮ ಅಂದರೆ ಏನು ನೃಣಾತಿ ಅಂದರೆ ಲೀಡ್ಸ್ ಕರೆದೊಯ್ಯುವಂಥದ್ದು ನೃಣಾತಿ ನಯತಿ ನರಯತಿ ನಾರಯತಿ ಇತಿ ನರ ನೃ ನಯೇ ಧಾತು ನಯ ವಿನಯ ನ್ಯಾಯ ನೀತಿ ದ್ಯೂತ ಕಪಟ ವಿವೇಕವಾಂ. ಅಂದರೆ ಮುನ್ನಡೆಸುತ್ತಾನೆ ಕರೆದೊಯ್ಯುತ್ತಾನೆ ಮುಂದುವರೆಯುತ್ತಾನೆ ಮುಂದುವರೆಸುತ್ತಾನೆ ಎಂಬುದರಿಂದ ನರನು ನೃ ನಯೇ ಧಾತು ಅಂದರೆ ಸಾಧನೆಗೆ ಸಾಧನೆಯ ಮೂಲಕ ಮುಂದುವರಿಯಲಿಕ್ಕೆ ಇರುವಂಥ ಏಕೈಕ ಜನ್ಮ ಇದು ನರ ಜನ್ಮ ಬೇರೆ ಪ್ರಾಣಿಗಳಲ್ಲಿ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅವುಗಳಿಗೆ ವಿವೇಚನಾ ಶಕ್ತಿ ಇಲ್ಲ ಬುದ್ಧಿಶಕ್ತಿ ಇಲ್ಲ ಕೇವಲ ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ ನರಾಣಂ ಪಶುಗಳಿಗೂ ಮನುಷ್ಯರಿಗೂ ಅದು ಸಾಮಾನ್ಯ ಆಹಾರ ನಿದ್ರಾ ಭಯ ಮೈಥುನಾದಿಗಳು ಆದರೆ ಈ ವಿವೇಕಶಕ್ತಿ ಅನ್ನತಕ್ಕಂಥ ಅದು ಮನುಷ್ಯರಿಗೆ ಮಾತ್ರ ವಿಶೇಷವಾದದ್ದು ನರಜನ್ಮಕ್ಕೆ ಮಾತ್ರ ಅಂಥೇಳಿ ಅದು ವ್ಯತ್ಯಾಸ ಹಾಗಾಗಿ ಇಲ್ಲಿ ನರನು ನರ ನರ ಎನ್ನತಕ್ಕಂಥದ್ದು ನೃ ನಯೇ ಧಾತುವಿನಿಂದ ಉಂಟಾದಂಥದ್ದು ಮುಂದೆಯ ನಯ ವಿನಯ ಅದಕ್ಕೆ ಎಷ್ಟು ಅರ್ಥ ಇದೆ ಆ ಧಾತುವಿಗೆ ಅಂತ ಹೇಳಿದರೆ ನಯ ವಿನಯ ನ್ಯಾಯ ನೀತಿ ದ್ಯೂತ ದ್ಯೂತ ಎನ್ನುವ ಅರ್ಥವೂ ಕಪಟ ಅದು ಕೂಡ ಮನುಷ್ಯನಿಗೆ ಗೊತ್ತಿರುವಂಥದ್ದು ಪ್ರಾಣಿಗಳಿಗೆ ಗೊತ್ತಿಲ್ಲ ಮೋಸ ವಿವೇಕ ಇಷ್ಟು ಗುಣಗಳು ಉಳ್ಳವನು ಅಂಥೇಳಿ ಇದು ನರ ಎನ್ನುವ ಶಬ್ದಕ್ಕಾಯಿತು ನರ ಜನ್ಮದುರ್ಲಭಂ ಅಂತೇಳಿ ಹೇಳೋದು ನಾವಿದ ನರ ಎನ್ನುವುದಕ್ಕೆ ಇನ್ನು ಜನ್ಮ ಅಂತೇಳಿದರೆ ಜಾಯತೆ ಇ ಜನ್ಮ ಆದ್ಯ ಕ್ಷಣ ಸಂಬಂಧ ಗರ್ಭವಾಸತಃ ಯೋನಿ ನಿಸ್ಸರಣಂ ಅಪೂರ್ವ ದೇಹಾ ಆತ್ಮನಃ ಸಂಬಂಧೋ ಜ್ಯೋತಿಷೋಕ್ತ ಇತ್ಯಾದಿ ಇದೆ ಜನ್ಮ ಅಂತೇಳಿ ಹೇಳಿದ್ರಿ ಅಂದರೆ ಏನು ಜನುರ್ ಜನನ ಜನ್ಮನಿ ಜನಿರುತ್ಪತ್ತಿರುದ್ಭವ ಪ್ರಾಣೀತು ಚೇತನೋ ಜನ್ಮೀ ಜಂತುಜನ್ಯ ಶರೀರಿಣಃ ಅಂಥೇಳಿ ಅಮರಕೋಶ ಹೇಳ್ತದೆ ಇಲ್ಲಿ ಜಾಯತೆ ಜನಿಸುತ್ತಾನೆ ಎಂಬುದರಿಂದ ಜನ್ಮ ಅಥವಾ ಹುಟ್ಟು ಆದ್ಯಕ್ಷಣ ಸಂಬಂಧ ಬದುಕಿನ ಮೊತ್ತ ಕ್ಷಣದ ಸಂಬಂಧವೇ ಹುಟ್ಟು ಜನ್ಮ ಅಂತ ಬದುಕಿನ ಮೊತ್ತ ಮೊದಲ ಸಂಬಂಧ ಅಲ್ಲಿದೆ ಜನನದಲ್ಲಿ ಗರ್ಭವಾಸತಹ ಯೋನಿದ್ವಾರ ನಿಸ್ಸರಣಂ ಜೀವನ ಅಂದರೆ ಗರ್ಭವಾಸದಿಂದ ಯೋನಿಯ ಮೂಲಕ ಹೊರಬರುವಿಕೆ ಇದಕ್ಕೂ ಜನ್ಮ ಅಂತೇಳಿ ಹೇಳ್ತಾರೆ ಅಪೂರ್ವ ದೇಹಾದಿಭಿ ಆತ್ಮನಃ ಸಂಬಂಧ ಜ್ಯೋತಿಷೋಕ್ತಃ ಜೀವನ ಪೂರ್ವಕರ್ಮಾನುಸಾರ ಜೀವನ ಯಾವ ಜೀವನ ಅಂದರೆ ಒಬ್ಬ ಜೀವ ಯಾವನಿದ್ದಾನೆ ಅವನ ಪೂರ್ವ ಕರ್ಮದ ಅನುಸಾರ ಬರುವ ಜ್ಯೋತಿಷ್ಯದ ಗ್ರಹಗತಿಗನುಗುಣವಾಗಿ ಹಿಂದೆ ಇಲ್ಲದಿದ್ದ ಹೊಸ ದೇಹೇಂದ್ರಿಯಾದಿಗಳೊಂದಿಗೆ ಆತ್ಮನ ಅಥವಾ ತನ್ನ ಸಂಬಂಧ ಉಂಟಾಗುವಂಥದ್ದು ಹೊಸ ದೇಹದ ಹುಟ್ಟು ಜ್ಯೋತಿಷ್ಯುಕ್ತವಾಗಿ ಗ್ರಹಗತಿಗನುಗುಣವಾಗಿ ಅವನು ಹಿಂದೆ ಮಾಡಿದ ಕರ್ಮಾನುಸಾರವಾಗಿ ಬರುವಂಥ ಜನ್ಮ ಅಂತೇಳಿ ದೇಹ ಇಂದ್ರಿಯಾದಿಗಳೊಂದಿಗಿನ ಸಂಬಂಧ ಹೊಸದಾದ ಇದರೊಂದಿಗೆ ಆತ್ಮನ ಸಂಬಂಧ ಅದು ಜನ್ಮ ಅಂತೇಳಿ ಒಂದರ್ಥ ಅದಕ್ಕೆ ಅಮ್ರಕೋಶದಲ್ಲಿ ಜನೂಸ್ ಅಥವಾ ಜನುಹು ಸಕಾರ ಶಬ್ದ ಜನನಂ ಜನ್ಮನ್ ಅಥವಾ ಜನ್ಮ ನಪುಂಸಲಿಂಗ ಶಬ್ದಗಳು ಇವೆಲ್ಲ ಜನುಹು ಜನನಂ ಜನ್ಮ ಇವು ನಪುಂಸಲಿಂಗ ಜನಿಹಿ ಉತ್ಪತ್ತಿಹಿ ಸ್ತ್ರೀಲಿಂಗ ಶಬ್ದ ಇದಕ್ಕೆ ಪರ್ಯಾಯ ಪಾದಗಳು ಉದ್ಭವ ಪುಲ್ಲಿಂಗ ಶಬ್ದ ಪ್ರಾಣಿ ಪ್ರಾಣಿನ್ ಇನ್ನು ಅದು ತ್ರಿಲಿಂಗ ಶಬ್ದ ಪ್ರಾಣಿ ಅಥವಾ ಪ್ರಾಣಿನ್ ಎನ್ನತಕ್ಕಂಥದ್ದು ಮೂರು ಲಿಂಗಗಳಲ್ಲಿವು ಪುಲ್ಲಿಂಗ ಶ್ರೀಲಿಂಗಂಶಲಿಂಗಗಳು ಉಪಯೋಗಿಸಲ್ಪಡ್ತದೆ ಅದರ ಅರ್ಥ ಚೇತನ ಅಂದರೆ ಒಂದು ಚೈತನ್ಯ ಸ್ವರೂಪ ಅಂಥೇಳಿ ಜನ್ಮಿನ್ ಅಥವಾ ಜನ್ಮಿ ಹುಟ್ಟಿದವನು ಅಂಥೇಳಿ ಹುಟ್ಟಿದ ಹುಟ್ಟಿರುವಂಥದ್ದು ಜನ್ಮ ಉಳ್ಳದ್ದು ಅಂತೇಳಿ ಪ್ರಾಣಿ ಜಂತುಹು ಜನ್ಯು ಶರೀರಿನ್ ಶರೀರೀ ಶರೀರಿನ್ ಅಥವಾ ಶರೀರಿ ನಕಾರ ಅಂತ ಪುಲ್ಲಿಂಗ ಶಬ್ದ ಶರೀರಂ ಅಷ್ಟೇ ಅಸ್ತಿ ಇದೆ ಶರೀರಿ ಅಂಥೇಳಿ ಇದು ಆಮ್ರಕೋಶಗಳಲ್ಲಿ ಇದಿಷ್ಟು ಪುಲ್ಲಿಂಗ ಶಬ್ದಗಳು ಯಾವುದು ಚೇತನ ಜನ್ಮಿನಿ ಜನ್ಮಿನ್ ಅಥವಾ ಜನ್ಮಿ ಜಂತುಹು ಜನ್ಯುಹು ಶರೀರಿನ್ ಅಥವಾ ಶರೀರಿ ಇತ್ಯಾದಿಗಳು ಇದು ಜನ್ಮ ಅಂತೇಳಿ ಹೇಳುವುದಕ್ಕೆ ಪರ್ಯಾಯ ಶಬ್ದಗಳು ಮೂರು ಲಿಂಗಗಳಲ್ಲಿ ಕೂಡ ಹೀಗೆ ಇರತಕ್ಕಂತಹ ಮನುಷ್ಯಜನ್ಮ ಅಂತೇಳಿ ತಾತ್ಪರ್ಯ ಅಂದರೆ ಜಂತೂನಾ ನರಜನ್ಮ ನರ ಜನ್ಮ ಅಂದರೆ ಹೀಗೆ ಇನ್ನು ದುರ್ಲಭಂ ದುರ್ದುಃಖನ ಲಭ್ಯತೆ ಇಲ್ಲಿ ದುರ್ ಲಭ್ ಡುಲಭಶ್ ಪ್ರಾಪ್ತೌ ದುರ್ಲಭ್ ಡುಲಭಶ್ ಪ್ರಾಪ್ತೌ ಧಾತು ಅಂದರೆ ದುರ್ದುಃಖ ಲಭ್ಯತೆ ಕಷ್ಟದಿಂದ ಲಭಿಸುವಂಥದ್ದೇ ದುರ್ಲಭವು ದುಃಖೇನ ಲಭ್ಯತೆ ಇದೆ ದುರ್ಲಭ್ ದುರ್ಲಭಶ್ ಪ್ರಾಪ್ತವು ಧಾತು ಅತ್ಯಂತ ವಿಶೇಷವೂ ಪ್ರಶಸ್ತವೂ ಆದದ್ದು ಅಂತೇಳಿ ಅದರ ಭಾವಾರ್ಥ ದುರ್ಲಭ ಅಂತೇಳಿ ಹೇಳಿದರೆ ಪ್ರಾಪ್ತಿಯಲ್ಲಿ ಅದರ ಅರ್ಥ ಆ ಧಾತುವಿನದ್ದು ಪ್ರಾಪ್ತಿ ದುರ್ಲಭ ಅಂದರೆ ಅತ್ಯಂತ ಕಷ್ಟವಾಗಿ ಪ್ರಾಪ್ತಿಯಾಗುವಂಥದ್ದು ಅಂತೇಳಿ ಹೀಗಾಗಿ ಜಂತೂನಾ ನರಜನ್ಮದುರ್ಲಭಂ ಹೀಗೆ ಜಂತುಗಳಿಗೆ ಮನುಷ್ಯಜನ್ಮವು ಅತ್ಯಂತ ಅಮೂಲ್ಯವು ದುರ್ಲಭವೂ ಆದದ್ದೆಂದು ಇದರ ಸಾರ ಮಾನವ ಜನ್ಮ ದೊಡ್ಡದು ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತೇಳಿ ದಾಸರು ಹೇಳಿದ್ದಾರೆ ದಾಸರ ಅಮೃತವಾಣಿ ಇನ್ನು ಪದ್ಮಪುರಾಣ ಉತ್ತರಖಂಡದ ಅಧ್ಯಾಯ ಹದಿನೈದರಲ್ಲಿ ಹೇಳ್ತದೆ ವಿಷಮಯಾಮ ತಿಥೌ ಕ್ಷಿಪ್ತ ಕುರ್ಯಾತ್ ಬೀಜಂತು ಕನ್ಯಕಾಂ ಸಮಿರ್ಮನೀಷಿಣ ಚತರಶೀತಿ ಲಕ್ಷಾಂತ್ಯ ಬ್ರಾಹ್ಮಣ್ಶ್ಯಾದ ವಯಂ ನಾತ್ರ ಸಂಶಯ ಅಂಥೇಳಿ ಅಂದರೆ ವಿಷಮ ತಿಥೌ ಕ್ಷಿಪ್ತ ಕುರ್ಯಾತ್ ಬೀಜು ಕನ್ಯಕ ವಿಷಮ ಅಥವಾ ಬ್ಯಸ ಆಡ್ ಸಂಖ್ಯೆಯ ತಿಥಿ ಅಂದು ಪಾಡ್ಯ ಒಂದು ಮೂರು ತದಿಗೆ ಐದನೇ ದಿವಸ ಪಂಚಮಿ ಏಳು ಸಪ್ತಮಿ ಒಂಬತ್ತು ನವಮಿ ಹನ್ನೊಂದು ಏಕಾದಶಿ ಹದಿಮೂರು ತ್ರಯೋದಶಿ ವಿಷಮ ದಿನಗಳಲ್ಲಿ ಪುರುಷನಿಂದ ಸ್ತ್ರೀಯಲ್ಲಿ ಬೀಜಾವಾಪ ಅಥವಾ ಗರ್ಭಾದಾನ ಆದರೆ ಹೆಣ್ಣು ಮಗುವನ್ನು ಉಂಟುಮಾಡುತ್ತದೆ ಹಾಗೆಯೇ ಸಮಸಂಖ್ಯೆಯ ತಿಥಿಯಂದು ಅಂದರೆ ಅದು ಅಲ್ಲದೆ ಉಳಿದ ದಿನಗಳಲ್ಲಿ ಬೀದಿಗೆ ಚೌತಿ ಷಷ್ಠಿ ಅಷ್ಟಮಿ ದಶಮಿ ದ್ವಾದಶಿ ಚತುರ್ದಶಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಈ ದಿವಸ ಮಾಡಿದ ಸಂಪರ್ಕದಿಂದ ಗಂಡು ಮಗುವನ್ನು ಉಂಟು ಮಾಡುವುದು ಅಂತ ಹೇಳಿ ಕೆಲವು ಮನೀಷಿಗಳು ಜ್ಞಾನಿಗಳು ಹೇಳ್ತಾರೆ ಕೇಚಿದಾಹುರು ಮನೀಷಣ ಇನ್ನು ಚತುರಶೀತಿ ಲಕ್ಷಾಂತಿ ಗೋಜನ್ಮ ಎಂಬತ್ನಾಲ್ಕು ಲಕ್ಷ ಜನ್ಮಗಳ ಬಳಿಕ ಗೋವಿನ ಜನ್ಮವೆಂದು ತತ್ಪರಂ ನರಹ ಆ ಸಾಮಾನ್ಯ ನರ ಜನ್ಮವೆಂತರು ಎಂಬತ್ನಾಲ್ಕು ಲಕ್ಷ ಜನ್ಮಗಳ ಬಳಿಕ ಎಂಬತ್ನಾಲ್ಕು ಲಕ್ಷ ಜನ್ಮಗಳ ಬಳಿಕ ಗೋವಿನ ಜನ್ಮ ಅಂತ ಹೇಳ್ತಾರೆ ಬೇರೆ ಬೇರೆ ಕ್ರಿಮಿಕೀಟಾದಿಗಳಾದ ನಂತರ ಆ ನಂತರ ಸಾಮಾನ್ಯ ನರಜನ್ಮ ಸಾಮಾನ್ಯ ನರ ಮನುಷ್ಯನಾಗಿ ಹುಡ್ತಾನೆ ಯಾವುದೇ ರೀತಿ ಇರ್ಬೋದು ಮನುಷ್ಯ ಅವನ ಸಂಸ್ಕಾರ ಇದು ಇತ್ಯಾದಿಗಳು ಅಂದರೆ ಬುದ್ಧಿಮಟ್ಟ ಇತ್ಯಾದಿಗಳು ಸಾಮಾನ್ಯ ನರನಾಗಿ ಹುಡ್ತಾನೆ ತರುವಾಯ ತತಸ್ತು ಬ್ರಾಹ್ಮಣಶ್ಚ ಸ್ಯಾತ್ ತರುವಾಯ ಬ್ರಾಹ್ಮಣ ಜನ್ಮವೆಂತರೋ ಅಂದರೆ ಬ್ರಾಹ್ಮಣನಾಗಿ ಹುಡ್ತಾನೆ ಅಂದರೆ ಜಾತಿಯಲ್ಲಿ ಅರ್ಥ ಅಲ್ಲ ಬುದ್ಧಿಯಲ್ಲಿ ಬ್ರಾಹ್ಮಣ ಬುದ್ಧಿ ಅಂದರೆ ಸಾಧು ಸ್ವಭಾವ ಸತ್ಯ ಸ್ವಭಾವ ಪ್ರಾಮಾಣಿಕತೆ ಇತ್ಯಾದಿ ಇರತಕ್ಕಂತಹ ಬುದ್ಧಿಯುಳ್ಳವನಾಗಿ ಹಾಗೂ ಅತ್ಯಂತ ಮೇಧಾಶಕ್ತಿ ಬುದ್ಧಿಶಕ್ತಿ ಅತ್ಯಂತ ಚುರುಕಾಗಿರ್ತಕ್ಕಂತಹ ಸಾತ್ವಿಕ ಸ್ವಭಾವದವನಾಗಿ ಹುಟ್ಟುತ್ತಾನೆ ತರುವಾಯಿ ಬ್ರಾಹ್ಮಣ ಜನ್ಮ ಅಂಥೇಳಿ ಜಾತಿವಾಚಕವಾಗಿ ಕೂಡ ತಿಳಿಬೋದು ಬ್ರಾಹ್ಮಣ ಜಾತಿಯಲ್ಲಿ ಅಥವಾ ಬ್ರಾಹ್ಮಣ ಸ್ವಭಾವದಲ್ಲಿ ಹುಟ್ಟುತ್ತಾನೆ ಈ ವಿಚಾರದಲ್ಲಿ ಸ್ಯಾತ್ ಅಭಯಂ ನ ಅತ್ರ ಸಂಶಯ ಈ ವಿಚಾರದಲ್ಲಿ ಭಯ ಸಂಶಯಗಳು ಸಂಶಯಗಳು ಬೇಡ ಅಂತೇಳಿ ಪದ್ಮಪುರಾಣದ ಉತ್ತರಖಂಡ ಹದಿನೈದನೇ ಅಧ್ಯಾಯದಲ್ಲಿ ಹೇಳಿದೆ ಹಾಗಾಗಿ ಎಲ್ಲರಿಗೂ ಕೂಡ ಪುಣ್ಯವಿಶೇಷದಿಂದಾಗಿ ಮುಂದೆ ಮುಂದೆ ಹೋಗಲಿಕ್ಕೆ ಆಗ್ತದೆ ಅಂತ ಹೇಳಿ ಇದು ಪದ್ಮಪುರಾಣದ ಆಧಾರ ಇದೆ ಹಾಗೆ ಈಗಾಗಲೇ ನಾವು ಹೇಳಿ ಜನ್ಮನಾ ಜಾತೆಯ ಜಂತು ಕರ್ಮಣ ಜಾತೆಯ ದ್ವಿಜ ವೇದಾಧ್ಯಯನ ತೋ ವಿಪ್ರೋ ಬ್ರಹ್ಮವಿದ್ ಬ್ರಾಹ್ಮಣಸ್ತಃ ಹುಟ್ಟುವಾಗ ಎಲ್ಲರೂ ಕೇವಲ ಪ್ರಾಣಿ ಮಾತ್ರರು ಅಥವಾ ಪ್ರಾಣವಿರುವವರು ಮಾತ್ರ ಉಪನಯನಾದಿ ಸಂಸ್ಕಾರಗಳಾದರೆ ದ್ವಿಜ ಅಂತೇಳಿ ಅನಿಸ್ತಾನೆ ವೇದಾಧ್ಯಯನವನ್ನು ಮಾಡಿದರೆ ವಿಪ್ರನಾಗ್ತಾನೆ ಬ್ರಹ್ಮಜ್ಞಾನ ಉಂಟಾದರೆ ಬ್ರಾಹ್ಮಣ ಅಂತೇಳಿ ಅನಿಸ್ತಾನೆ ಹೀಗಾಗಿ ನರಜನ್ಮವು ಅತ್ಯಂತ ದುರ್ಲಭವು ಪರಮ ಪವಿತ್ರವು ಶ್ರೇಷ್ಠವು ಎಂಬತ್ನಾಲ್ಕು ಲಕ್ಷ ಜನ್ಮಗಳ ಬಳಿಕ ಬರುವ ಅತ್ಯಂತ ದುರ್ಲಭ ಪರಮ ಪವಿತ್ರ ಶ್ರೇಷ್ಠ ನರಜನ್ಮ ಎಂಬತ್ನಾಲ್ಕು ಲಕ್ಷ ಜನ್ಮಗಳ ಬಳಿಕ ಬರುವ ಗೋಜನ್ಮ ಯಾವುದಿದೆ ಅದರ ತರುವಾಯ ಅದರ ಬಳಿಕ ದೊರಕುವಂಥದ್ದು ಆಗಿದೆ ಅಂಥೇಳಿ ಇದರಲ್ಲಿ ನಮಗೆ ಗೊತ್ತಾಗ್ತದೆ ಬೇರೆ ಬೇರೆ ಶಾಸ್ತ್ರಗಳ ಆಧಾರದಿಂದ ಕೂಡ ಹಾಗಾಗಿ ಜಂತೂನಾಂ ನರಜನ್ಮ ದುರ್ಲಭಂ ಅತ ಪುಂಸ್ತ್ವಂ ಅಂಥೇಳಿ ಅದರ ಬಗ್ಗೆ ನಾವು ನಾಳೆ ದಿವಸ ನೋಡೋಣ ಹರಿ ರಾಮ ಶ್ರೀಶಂಕರಾರ್ಪಿತ ಓಂ ತತ್ಸತ್ ಇದು ವಿವೇಕ ಚೂಡಾಮಣಿಯ ಮೂರನೇ ಕಂತು ಎರಡು ಕಂತುಗಳು ನಿನ್ನೆ ನೋಡಿದ್ದೇವೆ ಇವತ್ತು ಮೂರನೇ ಕಂತು ನಾಳೆ ನಾಲ್ಕನೇ ಕಂತನ್ನು ನೋಡೋಣ ಓಂ ತತ್ಸತ್